ಮನಸ್ಸಿನಲ್ಲಿ ಕೋಪವನ್ನು ಮಾಡಬೇಡಿ ಮನಸ್ಸಿನಲ್ಲಿ ಕೋಪವನ್ನು ಮಾಡಬೇಡಿ ನಾನು ನಿಮ್ಮನ್ನು ಬಹಳವಾಗಿ ಬೇಡೋದಿಲ್ಲ ಖಾಲಿಗೊಂಡು ಅವ ಚಪ್ಲಿ ಅಷ್ಟೇ ಸಾಕು ಆ ದತ್ತಕ್ಕ ಲೈಂಗರಲೇಬೇಕು ನಾನು ನೀವು ವಾಕಿಂಗಿಗೆ ಹೋಗಲೇಬೇಕು ನಾನು ಹೋಗಲೇಬೇಕೋ ನಾನು ಅಲ್ಲಿ ಸೋತಾರೆ ಮೋಟರ್ ಗಾಡಿ ತರ್ಲೇಕೋ ನಾನು ನನ್ನ ಕವರಿ ಹೋಗಲೇಬೇಕೋ ನೀವು ನನ್ನ ಹಿಂದೆ ಟ್ರಂಪು ಬೆಡ್ಡು ತರ್ಲೇವೇ